ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಲಿಫ್ಲಾಲ್ ಅಲಿಫ್ಲಾಮ್ರಾ ಇವು ತನ್ನ ಅಭಿಪ್ರಾಯವನ್ನು ಸುವ್ಯಕ್ತವಾಗಿ ವಿವರಿಸಿ ಹೇಳುವ ಗ್ರಂಥದ ಸೂಕ್ತಗಳು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ನಾವು ಇದನ್ನು ಕುರ್ಆನನ್ನಾಗಿ ಮಾಡಿ ಅರಬ್ಬಿ ಭಾಷೆಯಲ್ಲಿ ಅವತೀರ್ಣಗೊಳಿಸಿದೆವು ಓ ಪೈಗಂಬರರೆ ನಾವು ಈ ಕುರ್ಆಾನನ್ನು ನಿಮ್ಮ ಕಡೆಗೆ ದಿವ್ಯವಾಣಿ ಮಾಡಿ ವೃತ್ತಾಂತಗಳನ್ನೂ ವಸ್ತುಸ್ಥಿತಿಗಳನ್ನೂ ಉತ್ತಮ ಶೈಲಿಯಲ್ಲಿ ನಿಮಗೆ ವಿವರಿಸಿಕೊಡುತ್ತೇವೆ ಅನ್ಯತಾ ಇದಕ್ಕಿಂತ ಮುಂಚೆ ನೀವು ಈ ವಿಷಯಗಳ ಕುರಿತು ಸಂಪೂರ್ಣ ಬೋಧರಹಿತರಾಗಿದ್ದೀರಿ ಯೂಸುಫರು ತಮ್ಮ ಪಿತರೊಡನೆ ಹೇಳಿದ ಸಂದರ್ಭವಿದು ಅಪ್ಪ ಹನ್ನೊಂದು ನಕ್ಷತ್ರಗಳು ಸೂರ್ಯನೂ ಚಂದ್ರನೂ ಇದ್ದು ಅವೆಲ್ಲಾ ನನಗೆ ಸಾಷ್ಟಾಂಗವೆರಗುತ್ತಿರುವುದನ್ನು ನಾನು ಸ್ವಪ್ನದಲ್ಲಿ ಕಂಡಿರುತ್ತೇನೆ ಉತ್ತರವಾಗಿ ಅವರ ತಂದೆ ಇಂತೆಂದರು ಮಗನೆ ನಿನ್ನ ಈ ಸ್ವಪ್ನವನ್ನು ನಿನ್ನ ಸಹೋದರರೊಡನೆ ಹೇಳಬೇಡ ಅನ್ಯಥಾ ಅವರು ನಿನ್ನ ವಿರುದ್ಧ ಒಲಸಂಚು ನಡೆಸುವರು ವಾಸ್ತವದಲ್ಲಿ ಶೈತಾನನು ಮಾನವನ ಪ್ರತ್ಯಕ್ಷ ಶತ್ರು ನೀನು ಸ್ವಪ್ನದಲ್ಲಿ ಕಂಡ ಹಾಗೆಯೇ ಆಗುವುದು ನಿನ್ನ ಪ್ರಭುವು ನಿನ್ನನ್ನು ತನ್ನ ಕಾರ್ಯಕ್ಕಾಗಿ ಆಯ್ದುಕೊಳ್ಳುವನು ನಿನಗೆ ವಿಷಯಗಳ ಆಳಕ್ಕೆ ತಲುಪುವುದನ್ನು ಕಲಿಸಿಕೊಡುವನು ಮತ್ತು ಇದಕ್ಕೆ ಮುಂಚೆ ನಿನ್ನ ಪೂರ್ವಜರಾಗಿದ್ದ ಇಬ್ರಾಹಿಂ ಮತ್ತು ಇಸ್ಹಾಕರ ಮೇಲೆ ಅವನು ತನ್ನ ಭವ್ಯ ಕೊಡುಗೆಯನ್ನು ಪೂರ್ಣಗೊಳಿಸಿದಂತೆ ನಿನ್ನ ಮೇಲೂ ಯಾಕೂಬರ ವಂಶಜರ ಮೇಲೂ ಪೂರ್ಣಗೊಳಿಸುವನು ನಿಶ್ಚಯವಾಗಿಯೂ ನಿನ್ನ ಪ್ರಭು ಸರ್ವಜ್ಞನೂ ಧೀಮಂತನೂ ಆಗಿರುತ್ತಾನೆ ವಾಸ್ತವದಲ್ಲಿ ಯೂಸುಫ್ ಮತ್ತು ಅವರ ಸಹೋದರರ ಚರಿತ್ರೆಯಲ್ಲಿ ಈ ಪ್ರಶ್ನಿಸುವವರಿಗೆ ದೊಡ್ಡ ನಿದರ್ಶನಗಳಿವೆ ಈ ಕಥೆಯ ಆರಂಭ ಹೀಗಿದೆ ಅವರ ಸಹೋದರರು ಪರಸ್ಪರ ಹೀಗೆ ಹೇಳಿದರು ಈ ಯೂಸುಫನು ಅವನ ಸಹೋದರನು ನಮ್ಮ ತಂದೆಗೆ ನಮ್ಮೆಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿರುತ್ತಾರೆ ವಸ್ತುತಃ ನಾವು ಒಂದು ಸಂಪೂರ್ಣ ಕೂಟವಾಗಿರುತ್ತೇವೆ ನಿಜ ಹೇಳುವುದಾದರೆ ನಮ್ಮ ಪಿತೃವರ್ಯರು ಸ್ಪಷ್ಟ ದುರ್ಮಾರ್ಗದಲ್ಲಿದ್ದಾರೆ ಓಸುಫು ನಿಮ್ಮ ತಂದೆಯವರ ವಲವು ನಿಮ್ಮ ಕಡೆಗೆ ಆಗುವಂತೆ ಮಾಡಲಿಕಾಗಿ ಯೂಸುಫನನ್ನು ಕೊಂದು ಹಾಕಿರಿ ಇಲ್ಲವೇ ಎಲ್ಲಾದರೂ ಎಸೆದು ಬಿಡಿರಿ ಈ ಕಾರ್ಯವನ್ನು ಮಾಡಿಯಾದ ಬಳಿಕ ಸಜ್ಜನರಾಗಿರಬೇಕು ಆಗ ಅವರಲ್ಲೊಬ್ಬನು ಹೇಳಿದನು ಯೂಸುಫನನ್ನು ಕೊಲ್ಲಬೇಡಿರಿ ಹಾಗೇನಾದರೂ ಮಾಡಲೇಬೇಕೆಂದಾದರೆ ಯಾವುದಾದರೊಂದು ಆಳವಾದ ಬಾವಿಯಲ್ಲಿ ಹಾಕಿಬಿಡಿರಿ ಯಾವುದಾದರೊಂದು ಪ್ರವಾಸಿ ತಂಡವು ಅವನನ್ನು ಎತ್ತಿಕೊಂಡೊಯ್ಯಬಹುದು ಈ ನಿರ್ಧಾರ ಪ್ರಕಾರ ಅವರು ಹೋಗಿ ತಮ್ಮ ತಂದೆಯವರೊಡನೆ ಅಪ್ಪ ನೀವು ಯೂಸುಫನ ಬಗೆಗೆ ನಮ್ಮ ಮೇಲೆ ಭರವಸೆಯನ್ನೇಕೆ ಇರಿಸುವುದಿಲ್ಲ ವಸ್ತುತಃ ನಾವು ಅವನ ನೈಜ ಹಿತಾಕಾಂಕ್ಷಿಗಳಾಗಿರುತ್ತೇವೆ ನಾಳೆ ಅವನನ್ನು ನಮ್ಮ ಸಂಗಡ ಕಳುಹಿಸಿರಿ ಏನಾದರೂ ಮೆದ್ದು ಆಡಿ ನಲಿದು ಆನಂದಪಡುವನು ನಾವು ಖಂಡಿತವಾಗಿಯೂ ಅವನ ರಕ್ಷಣೆಗೆ ಇದ್ದೇವೆ ಎಂದರು ಆಗ ತಂದೆ ಹೇಳಿದರು ನೀವು ಅವನನ್ನು ಕರೆದೊಯ್ಯುವುದು ನನ್ನನ್ನು ದುಃಖಕ್ಕೀಡು ಮಾಡುತ್ತಿದೆ ನೀವು ಅವನಿಂದ ಅಜಾಗರೂಕರಾಗಿದ್ದಾಗ ಅವನನ್ನು ತೋಳ ತಿಂದು ಬಿಡಬಹುದೆಂಬ ಭಯ ನನ್ನನ್ನು ಕಾಡುತ್ತಿದೆ ಆಗ ಅವರು ನಾವು ಒಂದು ತಂಡವೇ ಆಗಿರುವಾಗ ನಾವಿರುತ್ತ ಅವನನ್ನು ತೋಳ ತಿಂದರೆ ನಾವು ಯಾವುದಕ್ಕೂ ಬೇಡದವರಾಗುವೆವು ಎಂದರು ೂ ಹೀಗೆ ಅವರು ಒತ್ತಾಯ ಪಡಿಸಿ ಅವರನ್ನು ಒಯ್ದಾಗ ಮತ್ತು ಅವರು ಯೂಸುಫರನ್ನು ಒಂದು ಆಳವಾದ ಬಾವಿಗೆ ತಳ್ಳಿಬಿಡಬೇಕೆಂದು ಒಮ್ಮತ್ತದಿಂದ ನಿರ್ಧರಿಸಿದಾಗ ನೀನು ಇವರಿಗೆ ಇವರ ಈ ವರ್ತನೆಯ ಪರಿಣಾಮವನ್ನು ತೋರಿಸಿಕೊಡುವ ಸಂದರ್ಭವನ್ನು ಬರಲಿಕ್ಕಿದೆ ಇವರು ಅದರ ಬಗ್ಗೆ ಬೋಧರಹಿತರಾಗಿದ್ದಾರೆ ಎಂದು ನಾವು ಯೂಸುಫರಿಗೆ ದಿವ್ಯವಾಣಿ ಮಾಡಿದೆವು ವಜ ಅಗಮೇಶ ಸಂಜೆ ಹೊತ್ತಿಗೆ ಅವರು ಅಳುತ್ತ ತಮ್ಮ ತಂದೆಯ ಬಳಿಗೆ ಬಂದರು ಆಲು ೀ ಅಪ್ಪ ನಾವು ಓಟದ ಸ್ಪರ್ಧೆಯಲ್ಲಿ ನಿರತರಾಗಿದ್ದೆವು ಯೂಸುಫನನ್ನು ನಮ್ಮ ಸಾಮಾನುಗಳ ಹತ್ತಿರ ಬಿಟ್ಟಿದ್ದೆವು ಅಷ್ಟರಲ್ಲಿ ತೋಳಬಂದು ಅವನನ್ನು ತಿಂದುಬಿಟ್ಟಿತು ನಾವು ಸತ್ಯವಂತರಾಗಿದ್ದರೂ ತಾವು ನಮ್ಮ ಮಾತನ್ನು ನಂಬಲಾರಿರಿ ಎಂದರು ಮುಸ್ ಅವರು ಯೂಸುಫರ ಅಂಗಿಗೆ ಕೃತಕ ರಕ್ತ ಹಚ್ಚಿ ತಂದಿದ್ದರು ಇದನ್ನು ಕೇಳಿ ಅವರ ತಂದೆ ಹೇಳಿದರು ಆದರೆ ನಿಮ್ಮ ಭೃಷ್ಟಚಿತ್ತಗಳು ನಿಮಗೆ ಒಂದು ದೊಡ್ಡ ಕಾರ್ಯವನ್ನು ಸುಲಭಗೊಳಿಸಿಬಿಟ್ಟವು ಚಿಂತಿಲ್ಲ ನಾನು ಸಹಿಸಿಕೊಳ್ಳುವೆನು ಚೆನ್ನಾಗಿ ಸಹಿಸಿಕೊಳ್ಳುವೆನು ನಿಮ್ಮ ಸೃಷ್ಟನೆಯ ಮಾತುಗಳ ಬಗ್ಗೆ ಅಲ್ಲಾಹನೊಡನೆ ಮಾತ್ರ ಸಹಾಯ ಯಾಚಿಸಬಹುದಷ್ಟೇ ಅತ್ತ ಪ್ರವಾಸಿಗರ ತಂಡವೊಂದು ಬಂದಿತು ಅದು ತನ್ನ ನೀರು ತರುವವನನ್ನು ನೀರು ತರಲು ಕಳುಹಿಸಿತು ಅವನು ತೊಟ್ಟಿಯನ್ನು ಬಾವಿಗೆ ಇಳಿಸಿದಾಗ ಯೂಸುಫರನ್ನು ಕಂಡು ಶುಭವಾಗಲಿ ಇಲ್ಲೊಬ್ಬ ಬಾಲಕನಿದ್ದಾನೆ ಎಂದು ಕೂಗಿದನು ಆ ಪ್ರವಾಸಿ ತಂಡದವರು ಯೂಸುಫರನ್ನು ವ್ಯಾಪಾರದ ಸರಕ್ಕಾಗಿ ಬಚ್ಚಿಟ್ಟುಕೊಂಡರು ವಸ್ತುತಃ ಅವರು ಮಾಡುತ್ತಿದ್ದುದನ್ನು ಅಲ್ಲಾಹು ಬಲ್ಲವನಾಗಿದ್ದನು ಕೊನೆಗೆ ಅವರು ಕೆಲವೇ ದಿರ್ಹಮಗಳ ತುಚ್ಚ ಬೆಲೆಗೆ ಅವರನ್ನು ಮಾರಿಬಿಟ್ಟರು ಮತ್ತು ಅವರು ಅವರ ಬೆಲೆಯ ಬಗ್ಗೆ ಹೆಚ್ಚಿನ ನಿರೀಕ್ಷೆಯುಳ್ಳವರಾಗಿರಲಿಲ್ಲ ಅವರನ್ನು ಖರೀದಿಸಿದ ಈಜಿಪ್ಟಿನವನು ತನ್ನ ಪತ್ನಿಯೊಡನೆ ಇವನನ್ನು ಚೆನ್ನಾಗಿರಿಸು ಇವನು ನಮಗೆ ಫಲಕಾರಿಯಾಗಲು ಬಹುದು ಅಥವಾ ನಾವು ಇವನನ್ನು ದತ್ತು ಪುತ್ರನನ್ನಾಗಿಯೂ ಮಾಡಿಕೊಳ್ಳಬಹುದು ಎಂದನು ಈ ರೀತಿ ನಾವು ಯೂಸುಫರಿಗೆ ಆ ಭೂಭಾಗದಲ್ಲಿ ನೆಲೆಯೂರಲು ಅವಕಾಶ ಮಾಡಿಕೊಟ್ಟೆವು ಮತ್ತು ಅವರಿಗೆ ವಿಷಯಗಳನ್ನು ಗ್ರಹಿಸುವ ಜ್ಞಾನವನ್ನು ಕೊಡುವ ವ್ಯವಸ್ಥೆ ಅಲ್ಲಾಹು ತನ್ನ ಕಾರ್ಯವನ್ನು ಮಾಡಲು ಸುಶಕ್ತನು ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ ಅವರು ತಮ್ಮ ತುಂಬು ಯೌವನಕ್ಕೆ ತಲುಪಿದಾಗ ನಾವು ಅವರಿಗೆ ತೀರ್ಮಾನದ ಶಕ್ತಿ ಮತ್ತು ಜ್ಞಾನ ನೀಡಿದೆವು ಸಜ್ಜನರಿಗೆ ನಾವು ಈ ರೀತಿ ಪ್ರತಿಫಲ ನೀಡುತ್ತೇವೆ ೂ ಯೂಸುಫರು ವಾಸಿಸುತ್ತಿದ್ದ ಮನೆಯೊಡತಿ ಅವರ ಮೇಲೆ ಪ್ರೇಮ ಜಾಲ ಬೀಸತೊಡಗಿದಳು ಒಂದು ದಿನ ಕದ ಮುಚ್ಚಿ ಎಂದಳು ಆಗ ಯೂಸುಫರು ಅಲ್ಲಾಹನು ರಕ್ಷಿಸಲಿ ನನ್ನ ಪ್ರಭು ನನಗೆ ಉತ್ತಮ ಸ್ಥಾನವನ್ನು ದಯಪಾಲಿಸಿದ್ದಾನೆ ಹೀಗಿರುವಾಗ ನಾನು ಈ ನೀಚ ಕಾರ್ಯವೆಸಗುವುದೇ ಇಂತಹ ಅಕ್ರಮಿಗಳು ಎಂದು ಯಶಸ್ವಿಗಳಾಗುವುದಿಲ್ಲ ಎಂದರು ಅವಳು ಅವರ ಕಡೆಗೆ ಮುಂದುವರಿದಳು ಯೂಸುಫರು ತಮ್ಮ ಪ್ರಭುವಿನ ನಿದರ್ಶನವನ್ನು ಕಾಣದಿರುತ್ತಿದ್ದರೆ ಅವಳ ಕಡೆಗೆ ಮುಂದಾಗುತ್ತಿದ್ದರು ಹೀಗಾದುದು ನಾವು ಅವರಿಂದ ಪಾಪ ಮತ್ತು ನಿರ್ಲಜ್ಜತನವನ್ನು ತೊಲಗಿಸಲಿಕ್ಕಾಗಿ ವಾಸ್ತವದಲ್ಲಿ ಅವರು ನಮ್ಮ ಆಯಿದ ದಾಸರಲ್ಲಾಗಿದ್ದರು ಕಷ್ಟದ ಕೊಲ್ದ ಪದ್ಯೂ ಅಲ್ಸಯ ಸಹೀದ ಕೊಲ್ದ ಪದ್ದುರಿಯೂ ಅಲ್ಸಯ ಸಹದ ಹಲದಲ್ದ ಕೊನೆಗೆ ಯೂಸುಫರ್ ಮುಂದಿನಿಂದಲೂ ಅವಳು ಹಿಂದಿನಿಂದಲೂ ಬಾಗಿಲಿನತ್ತ ಓಡಿದರು ಮತ್ತು ಹಿಂದಿನಿಂದ ಯೂಸುಫರ ಅಂಗಿಯನ್ನು ಹಿಡಿದೆಳೆದು ಹರಿದಳು ಬಾಗಿಲಲ್ಲಿ ಅವರಿಬ್ಬರೂ ಅವಳ ಉಪಸ್ಥಿತನಿದ್ದುದನ್ನು ಕಂಡರು ಅವನನ್ನು ಕಂಡೊಡನೆ ಆಕೆ ಹೇಳಿದಳು ನಿಮ್ಮ ಮನೆಯಾಕೆಯೊಂದಿಗೆ ನೀಚ ಕಾರ್ಯವೆಸಗಲಿಚ್ಛಿಸಿದವನ ಶಿಕ್ಷೆ ಏನು ಇವನಿಗೆ ಸೆರೆಮನೆ ವಾಸ ಅಥವಾ ವೇದನಾತ್ಮಕ ದಂಡನೆಯ ವಿನಃ ಇನ್ನಾವ ಶಿಕ್ಷೆ ಇರಬಹುದು ಆಗ ಯೂಸುಫರು ಇವಳೇ ನನ್ನನ್ನು ಬಲೆಗೆ ಸಿಕ್ಕಿಸಲು ಯತ್ನಿಸಿದ್ದಳು ಎಂದರು ಆ ಸ್ತ್ರೀಯ ಕುಟುಂಬದವರಲ್ಲೊಬ್ಬನು ಸಂದರ್ಭೋಚಿತ ಸಾಕ್ಷ್ಯವನ್ನು ಹೀಗೆ ನೀಡಿದನು ಯೂಸುಫನ ಅಂಗಿ ಮುಂಭಾಗದಿಂದ ಹರಿದಿದ್ದರೆ ಸ್ತ್ರೀಯು ಸತ್ಯವಂತಳು ಮತ್ತು ಇವನು ಸುಳ್ಳುಗಾರ ವಯ ಕಮೀಸುರಿ ಇವನ ಅಂಗಿ ಹಿಂಭಾಗದಿಂದ ಹರಿದಿದ್ದರೆ ಸ್ತ್ರೀಯು ಸುಳ್ಳುಗಾರ್ತಿ ಮತ್ತು ಇವನು ಸತ್ಯವಂತಹ ಸುಜ್ಜಮಿ ಖೈದಿ ಆಕೆಯ ಪತಿಯು ಯೂಸುಫರ ಅಂಗಿಯು ಹಿಂಬಾಗದಿಂದ ಹರಿದಿದ್ದುದನ್ನು ಕಂಡಾಗ ಇಂತೆಂದನು ಸ್ತ್ರೀಯರ ಕುತಂತ್ರಗಳಿವು ನಿಜಕ್ಕೂ ನಿಮ್ಮ ಕುತಂತ್ರಗಳು ಕಂಟಕಪ್ರಾಯವಾಗಿರುತ್ತವೆ ಯೂಸುಫುರೀ ಕು ಯೂಸುಫ್ ನೀನು ಈ ವಿಷಯವನ್ನು ಕಡೆಗಣಿಸು ಮತ್ತು ಓ ಸ್ತ್ರೀಯೇ ನೀನು ನಿನ್ನ ಅಪರಾಧಕ್ಕಾಗಿ ಕ್ಷಮೆಯಾಚಿಸು ವಾಸ್ತವದಲ್ಲಿ ನೀನೇ ಅಪರಾಧಿಯಾಗಿದ್ದಿ ನಗರದ ವನಿತೆಯರು ಪರಸ್ಪರ ಚರ್ಚಿಸತೊಡಗಿದರು ಅಜೀಜನ ಪತ್ನಿ ತನ್ನ ತರುಣ ಗುಲಾಮನನ್ನು ಮೋಹಪಾಶದಲ್ಲಿ ಪಾಶದಲ್ಲಿ ಬಿಗಿಯಲು ಯತ್ನಿಸುತ್ತಿದ್ದಾಳೆ ಪ್ರೇಮವು ಅವಳನ್ನು ಅನಿಯಂತ್ರಿತಗೊಳಿಸಿದೆ ನಮ್ಮ ದೃಷ್ಟಿಯಲ್ಲಿ ಅವಳು ಸುವ್ಯಕ್ತ ತಪ್ಪು ಹಾದಿಯಲ್ಲಿದ್ದಾಳೆ وَأَعْتَدَتْ لَهُمُ الْمُتَّكَأَ وَآتَتْ كُلَّ وَاحِدٍ مِنْهُمْ سِكِّينًا وَقَالَ فِخْرُجْ عَلَيْهِمْ فَلَمَّا رَأَيْنَاهُ أَسْبَغْنَهُ وَقَطَّعْنَ أَيْدِيَهُمْ ಅವಳು ಅವರ ಈ ಕುಟಿಲ ಮಾತುಗಳನ್ನು ಕೇಳಿದಾಗ ಕರೆ ಮತ್ತು ಅವರಿಗಾಗಿ ಸುಪ್ಪತ್ತಿಗೆಗಳಿಂದ ಸಜ್ಜಾದ ಸಭೆಯೊಂದನ್ನು ಏರ್ಪಡಿಸಿದಳು ಅವುತನದಲ್ಲಿ ಪ್ರತಿಯೊಬ್ಬಳ ಮುಂದೆ ಒಂದೊಂದು ಚೂರಿಯನ್ನಿರಿಸಿದಳು ಆ ಸ್ತ್ರೀಯರು ಹಣ್ಣುಗಳನ್ನು ಕೊಯ್ದು ತಿನ್ನುತ್ತಲಿದ್ದ ಅದೇ ವೇಳೆಯಲ್ಲಿ ಅವಳು ಯೂಸುಫರಿಗೆ ಅವರ ಮುಂದೆ ಹೊರಟು ಬರುವಂತೆ ಸೂಚನೆ ಕೊಟ್ಟಳು ಆ ಸ್ತ್ರೀಯರ ದೃಷ್ಟಿ ಅವರ ಮೇಲೆ ಬಿದ್ದಾಗ ಅವರು ದಂಗಾದರು ಮತ್ತು ತಮ್ಮ ಕೈಗಳನ್ನೇ ಕೊಯ್ದುಕೊಂಡರು ಅಲ್ಲ ಎಷ್ಟು ಮಾತ್ರಕ್ಕೂ ಮಾನವನಲ್ಲ ಇದಾರೋ ಸನ್ಮಾನ್ಯ ದೇವಚರ ಎಂದು ಭಾವಪರವಶರಾಗಿ ಕೂಗಿಕೊಂಡರು ಅಜೀಜನ ಪತ್ನಿ ಹೇಳಿದಳು ಖಂಡೀರ ಯಾರ ವಿಷಯವಾಗಿ ನೀವು ನನ್ನ ಕುರಿತು ಆಕ್ಷೇಪಕರ ಮಾತುಗಳನ್ನಾಡುತ್ತಿದ್ದೀರೋ ಆ ವ್ಯಕ್ತಿ ಇವನೇ ನಿಸ್ಸಂದೇಹವಾಗಿಯೂ ನಾನು ಇವನನ್ನು ವಶೀಕರಿಸಲು ಪ್ರಯತ್ನಿಸಿದ್ದೆ ಆದರೆ ಇವನು ತಪ್ಪಿಸಿಕೊಂಡನು ಇವನು ನನ್ನ ಮಾತು ಕೇಳದಿದ್ದರೆ ಸೆರೆಮೆನೆ ಸೇರುವನು ಮತ್ತು ಅಪಮಾನಕ್ಕೊಳಗಾಗುವನು ಇಲೈನ್ನ ಯೂಸುಫ್ ಹೇಳಿದರು ಓ ನನ್ನ ಪ್ರಭು ಇವರ ನನ್ನಿಂದ ಬಯಸುವ ಕಾರ್ಯಕ್ಕಿಂತ ನನಗೆ ಸೆರೆಮನೆಯೇ ಲೇಸು ನೀನು ಇವರ ಕುತಂತ್ರಗಳನ್ನು ನನ್ನಿಂದ ನೀಗಿಸದಿದ್ದರೆ ನಾನು ಅವರ ಬಲೆಯಲ್ಲಿ ಬಿದ್ದು ಹೋಗುವೆನು ಮತ್ತು ಅಜ್ಞಾನಿಗಳಲ್ಲಿ ಸೇರಿ ಹೋಗುವೆನು ಅವರ ಪ್ರಭು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ಆ ಸ್ತ್ರೀಯರ ಕುತಂತ್ರಗಳನ್ನು ಅವರಿಂದ ನೀಗಿಸಿದನು ನಿಶ್ಚಯವಾಗಿಯೂ ಸರ್ವಶ್ರುತನು ಸರ್ವಜ್ಞನು ಅವನೇ ಓಯೂ ಹೀ ಒಂದು ಕಾಲಾವಧಿಯವರೆಗೆ ಇವರನ್ನು ಸೆರೆಯಲ್ಲಿಡಬೇಕೆಂದು ಅವರಿಗೆ ತೋರಿತು ವಸ್ತುತಃ ಅವರು ಇವರ ಪಾವಿತ್ರ್ಯ ಮತ್ತು ಸ್ವತಃ ತಮ್ಮ ಸ್ತ್ರೀಯರ ದುರ್ಗುಣಗಳ ಸುಸ್ಪಷ್ಟ ದೃಷ್ಟಾಂತಗಳನ್ನು ಕಂಡುಕೊಂಡಿದ್ದರು ಇನ್ನೀ ಅರೋಣಿ ಅಶ್ವಿಲು ಕೌತ್ ಇನ್ನ ಸೆರೆಮನೆಯೊಳಗೆ ಇನ್ನಿಬ್ಬರು ಗುಲಾಮರು ಇವರೊಂದಿಗೆ ಪ್ರವೇಶಿಸಿದರು ಒಂದು ದಿನ ಅವರಲ್ಲೊಬ್ಬನು ನಾನು ಸಾರಾಯಿ ಬಟ್ಟಿ ಇಲಿಸುತ್ತಿರುವುದನ್ನು ಸ್ವಪ್ನದಲ್ಲಿ ಕಂಡೆನು ಎಂದನು ಇನ್ನೊಬ್ಬನು ನನ್ನ ತಲೆಯ ಮೇಲೆ ರೊಟ್ಟಿಯನ್ನಿರಿಸಿರುವುದನ್ನು ಪಕ್ಷಿಗಳು ಅವುಗಳನ್ನು ತಿನ್ನುತ್ತಿರುವುದನ್ನು ನಾನು ಕಂಡೆನು ಎಂದನು ನಮಗೆ ಇದರ ಮರ್ಮ ತಿಳಿಸಬೇಕೆಂದು ನೀವೊಬ್ಬ ಸಜ್ಜನರಾಗಿರುವುದನ್ನು ನಾವು ಕಾಣುತ್ತೇವೆಂದು ಇಬ್ಬರು ಹೇಳಿದರು ಸುರಸ ಕೋಣಿ ಇಲ್ಲದ್ದು ಕುಮ ಬಿಟ ಉದರಾಯಿ ಸಿಮ ಗರಿ ಸುಮ ನಿಮ್ಮ ಅಲ್ಲ ಮನೆಯೊಬ್ಬಿ ಯೂಸುಫ್ ಹೀಗೆ ಹೇಳಿದರು ಇಲ್ಲಿ ನಿಮಗೆ ಸಿಗುತ್ತಿರುವ ಊಟ ಬರುವುದಕ್ಕಿಂತ ಮುಂಚೆ ನಾನು ನಿಮಗೆ ಈ ಸ್ವಪ್ನಗಳ ಫಲವನ್ನು ಹೇಳುವೆನು ಇದು ನನ್ನ ಪ್ರಭು ನನಗೆ ದಯಪಾಲಿಸಿರುವ ಜ್ಞಾನಗಳಲ್ಲೊಂದು ವಾಸ್ತವದಲ್ಲಿ ನಾನು ಅಲ್ಲಾಹನ ಮೇಲೆ ವಿಶ್ವಾಸವಿಡದವರ ಮತ್ತು ಪರಲೋಕವನ್ನು ನಿರಾಕರಿಸುವವರ ಮಾರ್ಗವನ್ನು ಬಿಟ್ಟಿರುವೆನು ಒತ್ತದ ಚುಮಿಲ್ಲ ವೈಷ್ಠಾಯಾ ಊಬ್ ನರಕನನ್ನು ಶ್ರೀ ಕಿಲ್ಲ ಹಿಮೇಶೈ ೂ ಮತ್ತು ನಮ್ಮ ಪೂರ್ವಜರಾಗಿರುವ ಇಬ್ರಾಹಿಂ ಇಸ್ಹಾಕ್ ಮತ್ತು ಯಾಕುಬರ ಮಾರ್ಗವನ್ನು ಅವಲಂಬಿಸಿದ್ದೇನೆ ಅಲ್ಲಾಹನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿಸುವುದು ನಮ್ಮ ಕೆಲಸವಲ್ಲ ವಾಸ್ತವದಲ್ಲಿ ಇದು ಅಲ್ಲಾಹನು ನಮ್ಮನ್ನು ತನ್ನ ಹೊರತು ಇನ್ನಾರದೆ ದಾಸರಾಗಿ ಮಾಡದಿರುವುದು ನಮ್ಮ ಮೇಲೆ ಮತ್ತು ಸಕಲ ಮಾನವರ ಮೇಲೆ ಅಲ್ಲಾಹನ ಅನುಗ್ರಹವಾಗಿದೆ ಆದರೆ ಹೆಚ್ಚಿನವರು ಕೃತಜ್ಞತೆ ಸಲ್ಲಿಸುವುದಿಲ್ಲ ಓ ಸೆರೆಮನೆಯ ನನ್ನ ಸಂಗಾತಿಗಳೇ ಅನೇಕ ಭಿನ್ನ ಭಿನ್ನ ಪ್ರಭುಗಳು ಲೇಸೋ ಅಥವಾ ಸರ್ವ ಸಮರ್ಥನಾದ ಏಕ ಅಲ್ಲಾಹನೋ ان نيو سوتها يوتشي سي لا تعبدون من دونه الا اسماء سميتموها سميتموها انتم وابا ಅವನನ್ನು ಬಿಟ್ಟು ನೀವು ಯಾರ ದಾಸ್ಯ ಆರಾಧನೆ ಮಾಡುತ್ತಿರುವಿರೋ ಅವರೆಲ್ಲ ನೀವು ನಿಮ್ಮ ಪೂರ್ವಿಕರು ಇರಿಸಿಕೊಂಡಿರುವ ಕೆಲವು ಹೆಸರುಗಳ ವಿನಃ ಇನ್ನೇನೂ ಅಲ್ಲ ಆಜ್ಞಾಧಿಕಾರವು ಅಲ್ಲಾಹನಿಗೆ ಹೊರತು ಇನ್ನಾರಿಗೂ ಇಲ್ಲ ಅವನ ಹೊರತು ನೀವು ಯಾರ ದಾಸ್ಯ ಆರಾಧನೆ ಆರಾಧನೆಯನ್ನು ಮಾಡಬಾರದೆಂದು ಅವನ ಕಟ್ಟಪ್ಪಣೆಯಿದೆ ಇದೆ ಅಪ್ಪಟ ರಿಜುಜೀವನ ಮಾರ್ಗ ಆದರೆ ಹೆಚ್ಚಿನ ಜನರು ಅರಿಯುವುದಿಲ್ಲ ಓ ಸೆರೆಮನೆಯ ನನ್ನ ಸಂಗಾತಿಗಳೇ ನಿಮ್ಮ ಸ್ವಪ್ನ ಫಲವಿದು ನಿಮ್ಮಲ್ಲೋರ್ವನು ತನ್ನ ಪ್ರಭುವಿಗೆ ಅರ್ಥಾತ್ ಈಜಿಪ್ಟಿನ ದೊರೆಗೆ ಮದ್ಯ ಕುಡಿಸುವನು ಇನ್ನೊಬ್ಬನು ಗಲ್ಲಿಗೇರಿಸಲ್ಪಡುವನು ಮತ್ತು ಪಕ್ಷಿಗಳು ಅವನ ತಲೆಯನ್ನು ಕುಕ್ಕಿ ಕುಕ್ಕಿ ತಿನ್ನುವವು ನೀವು ಕೇಳುತ್ತಲಿದ್ದ ವಿಷಯದ ತೀರ್ಮಾನ ಆಗಿಹೋಯಿತು ಅನಂತರ ಅವರ ಪೈಕಿ ಯಾರು ಬಿಡುಗಡೆಯಾಗುವನೆಂಬ ನಿರೀಕ್ಷೆಯಿತ್ತೋ ಅವನೊಡನೆ ಯೂಸುಫರು ನಿನ್ನ ಪ್ರಭುವಿನೊಡನೆ ಅರ್ಥಾತ್ ಈಜಿಪ್ಟಿನ ದೊರೆಯೊಡನೆ ನನ್ನ ಪ್ರಸ್ತಾಪವೆತ್ತಬೇಕು ಎಂದು ಹೇಳಿದರು ಆದರೆ ಶೈತಾನನು ಅವನಿಗೆ ಮರವೆಯನ್ನುಂಟು ಮಾಡಿಬಿಟ್ಟನು ಅವನು ತನ್ನ ಪ್ರಭುವಿನೊಡನೆ ಅರ್ಥಾತ್ ಈಜಿಪ್ಟಿನ ದೊರೆಯೊಡನೆ ಯೂಸುಫರ ಪ್ರಸ್ತಾಪವೆತ್ತಲು ಮರೆತೆ ಬಿಟ್ಟನು ಹೀಗೆ ಅವರು ಅನೇಕ ವರ್ಷಗಳವರೆಗೆ ಸೆರೆಮನೆಯಲ್ಲೇ ಉಳಿದು ಬಿಟ್ಟರು ಯು ಅಲ್ಲೂ ನೀರು ಒಂದು ದಿನ ಅರಸನು ನಾನು ಸ್ವಪ್ನದಲ್ಲಿ ಏಳು ಕೊಬ್ಬಿದ ಹಸುಗಳನ್ನು ಏಳು ಕೃಷವಾದ ಹಸುಗಳು ತಿನ್ನುತ್ತಿರುವುದನ್ನು ಧಾನ್ಯದ ಏಳು ತೆನೆಗಳು ಹಸುರಾಗಿದ್ದು ಇತರ ಏಳು ತೆನೆಗಳು ಒಣಗಿರುವುದನ್ನು ಕಂಡಿರುತ್ತೇನೆ ಒ ನನ್ನ ಆಸ್ಥಾನದವರೇ ನೀವು ಸ್ವಪ್ನಗಳ ಫಲ ಬಲ್ಲವರಾಗಿದ್ದರೆ ನನಗೆ ಈ ಸ್ವಪ್ನದ ಫಲವನ್ನು ಹೇಳಿರಿ ಎಂದನುಗೀ ಅಶ್ಲೀ ಆಗ ಜನರು ಗೊಂದಲಪೂರ್ಣ ಸ್ವಪ್ನಗಳಿವು ಇಂತಹ ಸ್ವಪ್ನಗಳ ಫಲ ನಮಗೆ ತಿಳಿಯದು ಎಂದರು ಆ ಇಬ್ಬರು ಸೆರೆಯಾಳುಗಳ ಪೈಕಿ ಬದುಕಿ ಉಳಿದಿದ್ದವನಿಗೆ ದೀರ್ಘಕಾಲದ ತರುವಾಯ ಈಗ ಆ ಮಾತು ನೆನಪಿಗೆ ಬಂತು ಅವನು ನಿಮಗೆ ಇದರ ಫಲ ನಾನು ಹೇಳುತ್ತೇನೆ ನನ್ನನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಸೆರೆಮನೆಯಲ್ಲಿರುವ ಯೂಸುಫರ ಬಳಿಗೆ ಕಳುಹಿಸಿರಿ ಎಂದನು ಯೂಸು ಪು ಐ ಸದ್ವೈವ ಕೊರೀಲು ಹುನ್ನ ಸದೋ ನೈಜು ಹುನ್ನ ಸದೋ ನೈಜ ಸದ್ವೈಸೋ ಹುಲೀರ ಲೀಯೂ ಅವನು ಹೋಗಿ ಯೂಸುಫರೊಡನೆ ಓ ಸಾಧ್ಯಂತ ಸತ್ಯಸಂಧರಾಗಿರುವವರೇ ಏಳು ಕೊಬ್ಬಿದ ಹಸುಗಳನ್ನು ಏಳು ಕೃಶವಾದ ಹಸುಗಳು ತಿನ್ನುತ್ತಿವೆ ಮತ್ತು ಏಳು ತೆನೆಗಳು ಹಸುರಾಗಿಯೂ ಇನ್ನು ಏಳು ತೆನೆಗಳು ಒಣಗಿಯೂ ಇವೆ ಈ ಸ್ವಪನದ ಫಲವನ್ನು ನನಗೆ ಹೇಳಿರಿ ಹಾಗಾದರೆ ನಾನು ಜನರ ಕಡೆಗೆ ಮರಳಬಹುದು ಮತ್ತು ಅವರು ತಿಳಿದುಕೊಳ್ಳಬಹುದು ಎಂದನು ಯೂಸುಫ್ ಹೇಳಿದರು ಏಳು ವರ್ಷಗಳ ತನಕ ನೀವು ನಿರಂತರವಾಗಿ ಕೃಷಿ ಮಾಡುತ್ತಿರುವಿರಿ ಆ ಕಾಲಾವಧಿಯಲ್ಲಿ ನೀವು ಕೊಯ್ಯುವ ಬೆಳೆಯಿಂದ ನಿಮ್ಮ ಆಹಾರಕ್ಕೆ ಬೇಕಾದಷ್ಟು ಅಂಶವನ್ನು ತೆಗೆದು ಉಳಿದುದನ್ನು ಅದರ ತೆನೆಗಳಲ್ಲೇ ಇರಗೊಡಿರಿ ಅನಂತರ ಏಳು ಕಠಿಣ ವರ್ಷಗಳು ಬರುವು ಆಗ ಆ ಕಾಲಕ್ಕಾಗಿ ಸಂಗ್ರಹಿಸಿಟ್ಟುದನ್ನು ಉಣ್ಣಬಹುದು ಒಂದು ವೇಳೆ ಉಳಿಯುವುದಾದರೆ ನೀವು ಜೋಪಾನವಾಗಿರಿಸಿದುದು ಮಾತ್ರ ಅನಂತರ ಬರುವ ಇನ್ನೊಂದು ವರ್ಷದಲ್ಲಿ ಕೃಪಾವೃಷ್ಟಿಯ ಮೂಲಕ ಜನರ ಸಂಕಷ್ಟ ನಿವಾರಣೆಯಾಗುವುದು ಮತ್ತು ಅವರು ರಸಹಿಂಡುವರು ಅರಸನು ಅವರನ್ನು ನನ್ನ ಬಳಿಗೆ ಕರೆದು ತನ್ನಿರಿ ಎಂದನು ಆದರೆ ರಾಜದೂತನ ಯೂಸುಫರ ಬಳಿಗೆ ಬಂದಾಗ ಅವರು ಹೀಗೆ ಹೇಳಿದರು ನಿನ್ನ ಪ್ರಭುವಿನ ಬಳಿಗೆ ನೀನು ಹಿಂದಿರುಗು ಮತ್ತು ತಮ್ಮ ಕೈಗಳನ್ನು ಕೊಯ್ದುಕೊಂಡ ಸ್ತ್ರೀಯರ ಸಂಗತಿಯೇನೆಂದು ಅವನೊಡನೆ ಕೇಳು ನನ್ನ ಪ್ರಭುವಂತೂ ಅವರ ಕುತಂತ್ರಗಳನ್ನು ತಿಳಿದೇ ಇದ್ದಾನೆ ಆ ಪ್ರಕಾರ ಅರಸನು ಆ ಸ್ತ್ರೀಯರೊಡನೆ ನೀವು ಯೂಸುಫರನ್ನು ವಶೀಕರಿಸಲು ಪ್ರಯತ್ನಿಸಿದಾಗಿನ ನಿಮ್ಮ ಅನುಭವವೇನು ಎಂದು ಕೇಳಿದನು ಎಲ್ಲರೂ ಒಕ್ಕೊರಳಿನಿಂದ ಎಷ್ಟಕ್ಕೂ ಇಲ್ಲ ನಾವು ಅವರಲ್ಲಿ ಯಾವ ದೋಷವನ್ನೂ ಕಾಣಲಿಲ್ಲ ಎಂದರು ಅಜೀಜನ ಪತ್ನಿಯು ಈಗ ಸತ್ಯವೂ ಬಯಲಾಗಿದೆ ಅವರನ್ನು ಪುಸಲಾಯಿಸಲು ಪ್ರಯತ್ನಿಸಿದವಳು ನಾನೇ ಆಗಿದ್ದೆ ಖಂಡಿತವಾಗಿಯೂ ಅವರು ಸತ್ಯಸಂಧರು ಎಂದು ಹೇಳಿದಳು ಯೂಸುಫ್ ಹೇಳಿದರು ಇದರ ಉದ್ದೇಶವು ನಾನು ತೆರೆಯ ಮರೆಯಲ್ಲಿ ಅಜೀಜನಿಗೆ ವಿಶ್ವಾಸಘಾತಕವೆಸಗಲಿಲ್ಲವೆಂದು ಅಲ್ಲಾಹು ವಿಶ್ವಾಸಘಾತಕರ ಕುತಂತ್ರವನ್ನು ಸಫಲಗೊಳಿಸಲು ಬಿಡುವುದಿಲ್ಲವೆಂದು ಅಜೀಜ್ ತಿಳಿದುಕೊಳ್ಳಬೇಕೆಂಬುದಾಗಿತ್ತು ನನ್ನ ಚಿತ್ತವು ನಿರ್ದೋಷಿ ಎಂದು ನಾನೇನು ಹೇಳಿಕೊಳ್ಳುವುದಿಲ್ಲ ನನ್ನ ಪ್ರಭುವಿನ ಕೃಪೆಯಿಲ್ಲದೆ ಹೋದರೆ ಚಿತ್ತವಂತೂ ಕೇಡಿನ ಕಡೆಗೆ ಪ್ರೇರೇಪಿಸುತ್ತದೆ ನಿಶ್ಚಯವಾಗಿಯೂ ನನ್ನ ಪ್ರಭು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ಅರಸನು ಹೇಳಿದನು ಅವನನ್ನು ನನ್ನ ಬಳಿಗೆ ಕರೆತನ್ನಿರಿ ನಾನು ಅವನನ್ನು ನನಗಾಗಿ ಕಾಯ್ದಿರಿಸಿಕೊಳ್ಳುತ್ತೇನೆ ಯೂಸುಫರು ಅವನೊಡನೆ ಮಾತುಕತೆ ನಡೆಸಿದಾಗ ಅವನು ಹೀಗಂದನು ಇಂದು ತಾವು ನಮ್ಮಲ್ಲಿ ಗೌರವಾನ್ವಿತರಾಗಿರುತ್ತೀರಿ ಮತ್ತು ತಮ್ಮ ಪ್ರಾಮಾಣಿಕತೆಯ ಬಗ್ಗೆ ಸಂಪೂರ್ಣ ಭರವಸೆ ಇದೆ ಯೂಸುಫ್ ಹೇಳಿದರು ದೇಶದ ಭಂಡಾರಗಳನ್ನು ನನ್ನ ವಶಕ್ಕೆ ಬಿಡಿರಿ ನಿಶ್ಚಯವಾಗಿಯೂ ನಾನು ರಕ್ಷಣೆ ಮಾಡುವವನು ತಿಳುವಳಿಕೆಯುಳ್ಳವನೂ ಆಗಿರುತ್ತೇನೆ ಹೀಗೆ ನಾವು ಯೂಸುಫರಿಗೆ ಆ ಭೂಭಾಗದ ಅಧಿಕಾರವನ್ನು ಸುಗಮಗೊಳಿಸಿದೆವು ಅಲ್ಲಿ ತನಗೆ ಸರಿಕಂಡಲ್ಲೆಲ್ಲ ಸ್ಥಳ ಮಾಡಿಕೊಳ್ಳಲು ಅವರು ಅಧಿಕಾರ ಹೊಂದಿದ್ದರು ನಾವು ನಮಗಿಷ್ಟವಿದ್ದವರಿಗೆ ನಮ್ಮ ಕೃಪೆಯನ್ನು ಕರುಣಿಸುತ್ತೇವೆ ನಮ್ಮಲ್ಲಿ ಸದ್ಭಕ್ತರ ಪ್ರತಿಫಲವು ನಷ್ಟಗೊಳಿಸಲ್ಪಡುವುದಿಲ್ಲ ಸತ್ಯವಿಶ್ವಾಸವನ್ನಿರಿಸಿ ದೇವಭಯದೊಂದಿಗೆ ಕಾರ್ಯಪ್ರವೃತ್ತರಾಗುವವರಿಗೆ ಪರಲೋಕದ ಪ್ರತಿಫಲವು ಇನ್ನಷ್ಟು ಉತ್ತಮವಾಗಿರುತ್ತದೆ اَإِخْوَتُ <تصالح> يُوسُفَ, يوسف فَدَخَلُوا عَلَيْهِ فَأَرْسَوْهُمْ وَهُمْ لَهُ مُنْكِرُونَ يوسُفَ ر સહോദರರು எகிப்திலே ಬಂದರು மற்ற இவர்முnde हाजर ಆದರು இவர் ಅವರನ್ನು ಗುರುತಿಸಿದರು ಆದರೆ அவrige இவர் ಗುರುತಿಸಲಿಲ್ಲ فلما جهزهم بجاهزهم قال اسولوا لي بأخ لكم من ابيكم الا ترون انني ಇವರು ಅವರ ಸರಕುಗಳನ್ನೆಲ್ಲ ಸಿದ್ಧಗೊಳಿಸಿದ ಬಳಿಕ ಹೊರಡುವಾಗ ಹೀಗೆ ಹೇಳಿದರು ನಿಮ್ಮ ಮಲಸಹೋದರನನ್ನು ನನ್ನ ಬಳಿಗೆ ಕರೆತರಬೇಕು ನಾನು ಹೇಗೆ ಅಳತೆ ಪಾತ್ರೆ ತುಂಬಿಕೊಡುತ್ತೇನೆಂದು ಎಷ್ಟು ಉತ್ತಮ ಆತಿಥೇಯನಾಗಿದ್ದೇನೆಂಬುದನ್ನು ಕಾಣುತ್ತೀರಲ್ಲವೇ ಶೈಲೀ ನೀವು ಅವನನ್ನು ಕರೆತರದಿದ್ದರೆ ನನ್ನಲ್ಲಿ ನಿಮಗೆ ಧಾನ್ಯವಿಲ್ಲ ಮಾತ್ರವಲ್ಲ ನೀವು ನನ್ನ ಬಳಿ ಸುಳಿಯಲೂ ಬಾರದು ಅವರು ಹೇಳಿದರು ತಂದೆಯವರು ಅವನನ್ನು ಕಳುಹಿಸಲು ಒಪ್ಪುವಂತೆ ಮಾಡಲು ಪ್ರಯತ್ನಿಸುವೆವು ಹೀಗೆ ನಾವು ಮಾಡಿಯೇ ತೀರುವೆವು ಧಾನ್ಯದ ಪ್ರತಿಯಾಗಿ ಅವರು ಕೊಟ್ಟಿದ್ದ ಮೊಬಲಗನ್ನು ಅವರ ಸರಕಿನಲ್ಲೇ ಗುಟ್ಟಾಗಿ ಇರಿಸಿಬಿಡಿರೆಂದು ಯೂಸುಫರು ತನ್ನ ಗುಲಾಮರೊಡನೆ ಹೇಳಿದರು ಅವರು ಮನೆಗೆ ತಲುಪಿದಾಗ ತಮಗೆ ಮರಳಿ ಸಿಕ್ಕಿದ್ದ ಮೊಬಲಗನ್ನು ಗುರುತಿಸಿಕೊಳ್ಳುವರು ಅಥವಾ ಈ ಔದಾರ್ಯಕ್ಕಾಗಿ ಕೃತಜ್ಞರಾಗುವರು ಮತ್ತು ಪುನಃ ಮರಳಿ ಬರಲೂಬಹುದೆಂಬ ನಿರೀಕ್ಷೆಯಿಂದ ಯೂಸುಫ್ ಹೀಗೆ ಮಾಡಿದ್ದರು ಕಲಂ ಇಲ ಭೀ ಕಾಲೂಯ ಚೆಲ್ವ ಇಲ್ಲೂ ಅವರು ತಮ್ಮ ತಂದೆಯವರ ಬಳಿಗೆ ಹೋದಾಗ ಹೀಗಂದರು ಅಪ್ಪ ಇನ್ನು ಮುಂದೆ ನಮಗೆ ಧಾನ್ಯ ಕೊಡಲು ನಿರಾಕರಿಸಲಾಗಿದೆ ಆದುದರಿಂದ ನಾವು ಧಾನ್ಯವನ್ನು ತರುವಂತಾಗಲು ತಾವು ನಮ್ಮ ಸಂಗಡ ನಮ್ಮ ಸಹೋದರನನ್ನು ಕಳುಹಿಸಿಕೊಡಿರಿ ಅವನ ರಕ್ಷಣೆಗೆ ನಾವು ಹೊಣೆಗಾರರು ಆಗ ತಂದೆಯು ನಾನು ಇದಕ್ಕೆ ಮುಂಚೆ ಇವನ ಅಣ್ಣನ ವಿಷಯದಲ್ಲಿ ನಿಮ್ಮ ಮೇಲೆ ಭರವಸೆಯನ್ನಿರಿಸಿದ್ದಂತೆಯೇ ಇವನ ವಿಷಯದಲ್ಲೂ ಇಡಬೇಕೆ ಅಲ್ಲಾಹನೇ ಅತ್ಯುತ್ತಮ ರಕ್ಷಕನು ಮತ್ತು ಅವನು ಎಲ್ಲರಿಗಿಂತಲೂ ಹೆಚ್ಚು ಕರುಣಾಳುವಾಗಿರುತ್ತಾನೆ ಎಂದರು ತರುವಾಯ ಅವರು ತಮ್ಮ ಸರಕನ್ನು ಬಿಚ್ಚಿದಾಗ ಅವರ ಮೊಬಲಗು ಅವರಿಗೆ ಹಿಂದಿರುಗಿಸಲ್ಪಟ್ಟಿರುವುದನ್ನು ಕಂಡು ಅಪ್ಪ ನಮಗೆ ಇನ್ನೇನು ಬೇಕು ಇಲ್ಲಿ ನೋಡಿರಿ ನಮ್ಮ ಹಣವನ್ನು ನಮಗೆ ಹಿಂದಿರುಗಿಸಲಾಗಿದೆ ನಾವಿನ್ನು ಹೋಗುವೆವು ನಮ್ಮ ಕುಟುಂಬಕ್ಕಾಗಿ ಆಹಾರ ಧಾನ್ಯ ತರುವೆವು ನಮ್ಮ ಸಹೋದರನ ರಕ್ಷಣೆಯನ್ನೂ ಮಾಡುವೆವು ಮತ್ತು ಒಂದು ಒಂಟೆ ಹೊರೆಯನ್ನು ಹೆಚ್ಚುವರಿಯಾಗಿ ತರುವೆವು ಇಷ್ಟು ಧಾನ್ಯದ ಹೆಚ್ಚಳವು ಸುಲಭವಾಗಿ ಆಗಿಬಿಡುವುದು ಎಂದು ಉದ್ಘರಿಸಿದರು ಅವರ ತಂದೆ ಹೇಳಿದರು ನೀವೇ ಆಕ್ರಮಣಕ್ಕೊಳಗಾಗಿ ಬಿಡುವುದರ ಹೊರತು ಅವನನ್ನು ನನ್ನ ಬಳಿಗೆ ಮರಳಿ ಕರೆತಂದೇ ತೀರಿವಿರೆಂದು ನೀವು ನನಗೆ ಅಲ್ಲಾಹನ ಹೆಸರಲ್ಲಿ ಪ್ರಮಾಣವಚನ ನೀಡುವ ತನಕ ನಾನು ಅವನನ್ನು ನಿಮ್ಮ ಸಂಗಡ ಸರ್ವತಾ ಕಳುಹಿಸಿಕೊಡಲಾರೆ ಹಜರತ್ ಯಾಕೂಬರಿಗೆ ಅವರೆಲ್ಲರೂ ತಮ್ಮ ತಮ್ಮ ಪ್ರಮಾಣವಚನ ಕೊಟ್ಟ ಬಳಿಕ ಯಾಕೂಬರು ಹೇಳಿದರು ನಮ್ಮ ಈ ಪ್ರತಿಜ್ಞೆಯ ಮೇಲ್ನೋಟ ವಿರಿಸುವವನು ಅಲ್ಲಾಹು ವಕಾಲಿ ಮುಗ್ನಿಯಲ್ಲಾಹಿಷ ತರುವಾಯ ಅವರು ಹೇಳಿದರು ಓ ನನ್ನ ಮಕ್ಕಳೇ ನೀವು ಈಜಿಪ್ಟಿನ ರಾಜಧಾನಿಯೊಳಗೆ ಒಂದೇ ದ್ವಾರದಿಂದ ಪ್ರವೇಶಿಸಬಾರದು ಬೇರೆ ಬೇರೆ ದ್ವಾರಗಳಿಂದ ಪ್ರವೇಶಿಸಬೇಕು ಆದರೆ ನಾನು ನಿಮ್ಮನ್ನು ಅಲ್ಲಾಹನ ವಿಧಿಯಿಂದ ತಪ್ಪಿಸಲಾರೆ ಆಜ್ಞಾಧಿಕಾರವೂ ಅವನ ಹೊರತು ಇನ್ನಾರಿಗೂ ಇಲ್ಲ ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದೆ ಮತ್ತು ಯಾರು ಭರವಸೆಯನ್ನಿರಿಸುವುದಿದ್ದರೂ ಅವನ ಮೇಲೆಯೇ ಇರಿಸಲಿ ಒಲಂಗೈತು ಇಲ್ಲ ವಾಸ್ತವದಲ್ಲಿ ಆದುದು ಇದೆ ಅವರು ತಮ್ಮ ತಂದೆಯ ಆದೇಶದಂತೆ ಬೇರೆ ಬೇರೆ ದ್ವಾರಗಳಿಂದ ನಗರದೊಳಗೆ ಪ್ರವೇಶಿಸಿದ್ದ ಈ ಜಾಗೃತಾ ಯತ್ನವು ಅಲ್ಲಾಹನ ವಿಧಿಯ ಮುಂದೆ ಏನೂ ಫಲಕಾರಿಯಾಗಲಿಲ್ಲ ಯಾಕೂಬರೂ ತಮ್ಮ ಮನಸ್ಸಿನಲ್ಲಿದ್ದ ಒಂದು ಅಂಜಿಕೆಯನ್ನು ದೂರೀಕರಿಸಿಕೊಳ್ಳಲಿಕ್ಕಾಗಿ ಅವರು ತಮ್ಮ ಪ್ರಯತ್ನ ಮಾಡಿಕೊಂಡರಷ್ಟೆ ನಿಸ್ಸಂದೇಹವಾಗಿಯೂ ನಾವು ನೀಡಿದ ಶಿಕ್ಷಣದಿಂದ ಅವರು ಸುಶಿಕ್ಷಿತರಾಗಿಯೇ ಇದ್ದರು ಆದರೆ ಹೆಚ್ಚಿನವರು ಪರಮಾರ್ಥವನ್ನು ತಿಳಿಯುವುದಿಲ್ಲ ಇವರು ಯೂಸುಫರ ಸನ್ನಿಧಿಗೆ ತಲುಪಿದಾಗ ಅವರು ತಮ್ಮ ತಮ್ಮನನ್ನು ಒತ್ತಟ್ಟಿಗೆ ಕರೆದು ಕಾಣೆಯಾಗಿದ್ದ ನಿನ್ನ ಆ ಸಹೋದರನೇ ನಾನು ಇನ್ನು ನೀನು ಇವರು ವರ್ತಿಸುತ್ತಿದ್ದುದರ ಬಗೆಗೆ ಚಿಂತಿಸಬೇಡ ಎಂದರು ಓ ಯೂಸುಫ್ ತಮ್ಮ ಸಹೋದರರ ಸಾಮಾನನ್ನು ಹೇರಿಸುತ್ತಿರುವಾಗ ತಮ್ಮ ತಮ್ಮನ ಸರಕಿನಲ್ಲಿ ಲೋಟೆಯನ್ನು ಇಟ್ಟು ಬಿಟ್ಟರು ತರುವಾಯ ಕೂಗುವವನೊಬ್ಬನು ಓ ಯಾತ್ರಿಕ ತಂಡದವರೇ ನೀವು ಕಳ್ಳರಾಗಿರುತ್ತೀರಿ ಎಂದು ಕೂಗಿದನು ಆ ಅವರು ತಿರುಗಿ ನಿಮ್ಮದೇನು ಕಳೆದು ಹೋಗಿದೆ ಎಂದು ಕೇಳಿದರು ಆಗ ಸರಕಾರಿ ನೌಕರರು ರಾಜನ ಲೋಟೆಯು ಕಳೆದು ಹೋಗಿದೆ ಎಂದರು ಅವರ ನಾಯಕನು ಅದನ್ನು ತಂದುಕೊಟ್ಟವನಿಗೆ ಒಂದು ಒಂಟೆ ಹೊರುವಷ್ಟು ಧಾನ್ಯ ಬಹುಮಾನವಿದೆ ಇದಕ್ಕೆ ನಾನು ಹೊಣೆಗಾರನಾಗಿದ್ದೇನೆ ಎಂದನು ಆ ಸಹೋದರರು ಅಲ್ಲಾಹ ನಾಣೆ ನಾವು ಈ ದೇಶದಲ್ಲಿ ಗೊಂದಲವನ್ನುಂಟು ಮಾಡಲು ಬಂದವರಲ್ಲವೆಂದು ನಾವು ಕಳ್ಳತನ ಮಾಡುವವರಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಿ ಎಂದರು ಸರಿ ನೀವು ಸುಳ್ಳುಗಾರರಾದರೆ ಕಳ್ಳನಿಗೆ ಶಿಕ್ಷೆಯೇನು ಎಂದು ಅವರು ಕೇಳಿದರು ಅದಕ್ಕೆ ಅವರು ಅವನಿಗೆ ಶಿಕ್ಷೆಯೇ ಯಾರ ಸರಕಿನೊಳಗಿಂದ ಅದು ಸಿಗುವುದೋ ಅವನೇ ಅದರ ಬದಲಿಗೆ ಇರಿಸಲ್ಪಡಬೇಕು ನಮ್ಮಲ್ಲಿ ಇಂತಹ ಅಕ್ರಮಿಗಳಿಗೆ ಶಿಕ್ಷೆ ಕೊಡುವ ಕ್ರಮ ಇದುವೆ ಎಂದು ಹೇಳಿದರು ನಿಯೂ ಸುಖಿಯು ಪಿ ದಿನ ಐ ಆಗ ಯೂಸುಫ್ ತಮ್ಮ ಸಹೋದರನಿಗಿಂತ ಮುಂಚೆ ಅವರ ಚೀಲಗಳ ತಪಾಸಣೆ ನಡೆಸಲಾರಂಭಿಸಿದರು ಆ ಬಳಿಕ ತನ್ನ ತಮ್ಮನ ಚೀಲದಿಂದ ಕಾಣೆಯಾಗಿದ್ದುದನ್ನು ಹೊರತೆಗೆದರು ಹೀಗೆ ನಾವು ನಮ್ಮ ಯುಕ್ತಿಯಿಂದ ಯೂಸುಫರನ್ನು ಸಮರ್ಥಿಸಿದೆವು ಅಲ್ಲಾಹನೇ ಹೆಚ್ಚಿಸಿದ ವಿನಃ ರಾಜಧರ್ಮ ಅರ್ಥಾತ್ ಈಜಿಪ್ಟಿನ ರಾಜಶಾಸನದ ಪ್ರಕಾರ ತನ್ನ ತಮ್ಮನನ್ನು ಹಿಡಿಯುವುದು ಅವರಿಗೆ ಯೋಗ್ಯವಾಗಿರಲಿಲ್ಲ ನಾವು ನಮಗಿಷ್ಟ ಬಂದವರ ಸ್ಥಾನವನ್ನು ಉನ್ನತಗೊಳಿಸುತ್ತೇವೆ ಸಕಲ ಜ್ಞಾನಿಗಳಿಗಿಂತ ಮೇಲಾಗಿರುವ ಓರ್ವ ಸರ್ವಜ್ಞನಿದ್ದಾನೆ ಆ ಸಹೋದರರು ಹೇಳಿದರು ಈತನು ಕದ್ದರೆ ಆಶ್ಚರ್ಯವಿಲ್ಲ ಇದಕ್ಕಿಂತ ಮುಂಚೆ ಇವನ ಅಣ್ಣನು ಅರ್ಥಾತ್ ಯೂಸುಫ್ ಕಳವು ಮಾಡಿದ್ದಾನೆ ಯೂಸುಫ್ ಅವರ ಈ ಮಾತನ್ನು ನುಂಗಿಕೊಂಡರು ನಿಜಸ್ಥಿತಿಯನ್ನು ಬಹಿರಂಗಗೊಳಿಸಲಿಲ್ಲ ಮಹಾ ನೀಚರು ನೀವು ನನ್ನ ಸಮ್ಮುಖದಲ್ಲೇ ನೀವು ಹೊರಿಸುತ್ತಿರುವ ಅಪವಾದದ ನಿಜ ಅಲ್ಲಾಹು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ ಎಂದಷ್ಟೇ ಸ್ವಗತ ಹೇಳಿಕೊಂಡು ಸುಮ್ಮನಾದರು اننا نراك من المحسنين اور <تصفيق> ಹೇಳಿದರೂ ಓ ಅಧಿಕಾರಿಯೇ ಇವನ ತಂದೆ ತುಂಬಾ ವಯೋವೃದ್ಧರು ತಾವು ಇವನ ಸ್ಥಾನದಲ್ಲಿ ನಮ್ಮ ಪೈಕಿ ಯಾರನ್ನಾದರೂ ತಡೆದರಿಸಿಕೊಳ್ಳಿರಿ ನಾವು ನಿಮ್ಮನ್ನು ಮಹಾ ಸಜ್ಜನರನ್ನಾಗಿ ಕಾಣುತ್ತೇವೆ ಕೋಲನಾದ ಅಲ್ಲಾಹಿ ಅನ್ ಆಖುಧಾ ইলಲಾ ಮನ್ ವಜದ್ನಾ ಮತಾಅನ ಅಂದಹು ಇನ್ನಾ ಇದನ್ ಝಾರಿಮೂನ್ ಆಗ ಯೂಸುಫ್ ಹೇಳಿದರು ಶಾಂತಂ ಪಾಪಂ ಇನ್ನೊಬ್ಬನನ್ನು ನಾವು ಇರಿಸಿಕೊಳ್ಳುವುದಾದರೂ ಹೇಗೆ ನಾವು ನಮ್ಮ ಸ್ವತ್ತನ್ನು ಯಾರಲ್ಲಿ ಕಂಡೆವೋ ಅವನನ್ನು ಬಿಟ್ಟು ಇನ್ನೊಬ್ಬನನ್ನು ಇರಿಸಿಕೊಂಡರೆ ನಾವು ಅಕ್ರಮಿಗಳಾಗುವೆವು ಹೀಗೆ ಯೂಸುಫರಿಂದ ನಿರಾಶರಾದ ಮೇಲೆ ಅವರು ಒತ್ತಟ್ಟಿಗೆ ಹೋಗಿ ಪರಸ್ಪರ ಸಮಾಲೋಚನೆ ನಡೆಸತೊಡಗಿದರು ಅವರಲ್ಲಿ ಎಲ್ಲರಿಗೂ ಹಿರಿಯನಾಗಿದ್ದವನು ಹೇಳಿದನು ನಿಮ್ಮ ತಂದೆ ನಿಮ್ಮೊಡನೆ ಅಲ್ಲಾಹನ ಹೆಸರಲ್ಲಿ ಪ್ರಮಾಣವಚನ ಪಡೆದಿರುವುದು ನಿಮಗೆ ತಿಳಿದಿಲ್ಲವೇ ಇದಕ್ಕಿಂತ ಮುಂಚೆ ಯೂಸುಫನ ವಿಷಯದಲ್ಲಿ ನೀವು ಮಾಡಿರುವುದೆಲ್ಲವೂ ನಿಮಗೆ ತಿಳಿದಿದೆ ಇನ್ನು ನನ್ನ ತಂದೆಯವರು ನನಗೆ ಅನುಮತಿ ಕೊಡುವವರೆಗೆ ಅಥವಾ ಅಲ್ಲಾಹನೇ ನನ್ನ ಬಗ್ಗೆ ತೀರ್ಮಾನ ಮಾಡುವವರೆಗೆ ನಾನು ಇಲ್ಲಿಂದ ಎಷ್ಟು ಮಾತ್ರಕ್ಕೂ ಹೋಗಲಾರೆ ಅಲ್ಲಾಹು ಅತ್ಯುತ್ತಮ ತೀರ್ಪುಗಾರನು ನೀವು ಮರಳಿ ಹೋಗಿ ತಂದೆಯವರೊಡನೆ ಅಪ್ಪ ನಿಮ್ಮ ಮಗನು ಕಳವು ಮಾಡಿದ್ದಾನೆ ಅವನು ಕಳವು ಮಾಡುತ್ತಿರುವುದನ್ನು ನಾವು ನೋಡಲಿಲ್ಲ ನಮಗೆ ತಿಳಿದುದನ್ನು ಮಾತ್ರ ನಾವು ಹೇಳುತ್ತೇವೆ ಅದೃಶ್ಯವಾಗಿರುವುದರ ಬಗ್ಗೆ ಮೇಲ್ನೋಟ ವಹಿಸಲು ನಮ್ಮಿಂದ ಸಾಧ್ಯವಿರಲಿಲ್ಲ ತಾವು ನಾವಿದ್ದ ನಾಡಿನ ಜನರೊಡನೆಯೂ ನಾವು ಯಾವ ಯಾತ್ರಾ ತಂಡದೊಂದಿಗೆ ಬಂದಿದ್ದೇವೆಯೋ ಅವರೊಡನೆಯೂ ಕೇಳಿಕೊಳ್ಳಿರಿ ನಾವು ಸಂಪೂರ್ಣ ಸತ್ಯವಾದಿಗಳು ಎಂದು ಹೇಳಿರಿ ಎಂದನು ಈ ವೃತ್ತಾಂತವನ್ನು ಕೇಳಿ ತಂದೆಯು ವಾಸ್ತವದಲ್ಲಿ ನಿಮ್ಮ ಭ್ರಷ್ಟಚಿತ್ತವು ನಿಮಗೆ ಇನ್ನೊಂದು ದೊಡ್ಡ ವಿಷಯವನ್ನು ಸುಲಭಗೊಳಿಸಿಬಿಟ್ಟಿತು ಚಿಂತಿಲ್ಲ ಇದನ್ನು ತಾಳಿಕೊಳ್ಳುವೆನು ಚೆನ್ನಾಗಿ ತಾಳಿಕೊಳ್ಳುವೆನು ಅಲ್ಲಾಹು ಅವರೆಲ್ಲರನ್ನೂ ತಂದು ನನ್ನೊಂದಿಗೆ ಸೇರಿಸಿ ಬಿಡಲು ಬಹುದು. ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಜ್ಞನಾಗಿದ್ದು ಅವನ ಎಲ್ಲ ಕಾರ್ಯಗಳು ಯುಕ್ತಿಪೂರ್ಣವಾಗಿರುತ್ತವೆ ಎಂದು ಹೇಳಿದರು ಅನಂತರ ಯಾಕೂಬರು ಅವರಿಂದ ಮುಖ ತಿರುಗಿಸಿ ಕುಳಿತರು ಮತ್ತು ಹಾ ಯೂಸುಫ್ ಎಂದು ಪ್ರಲಾಪಿಸತೊಡಗಿದರು ಅವರು ಒಳಗಿಂದೊಳಗೆ ಶೋಕಾತಿರೇಕದಿಂದ ಏದುಸಿರು ಬಿಡುತ್ತಿದ್ದರು ಮತ್ತು ಅವರ ಕಣ್ಣುಗಳು ಬಿಳುಪೇರಿಬಿಟ್ಟಿದ್ದುವಿನ ಪುತ್ರರು ಹೇಳಿದರು ಅಲ್ಲಾಹ ತಾವಂತ ಯೂಸುಫನನ್ನೇ ನೆನೆಸುತ್ತ ಅವನ ದುಃಖದಲ್ಲಿ ತಮ್ಮನ್ನು ತಾವೇ ಕರಗಿಸಿ ಬಿಡುವಿರಿ ಅಥವಾ ತಮ್ಮ ಜೀವವನ್ನೇ ನಾಶಗೊಳಿಸಿಕೊಳ್ಳುವಿರಿ ಅವರು ಹೀಗೆ ಹೇಳಿದರು ನಾನು ನನ್ನ ತಲ್ಲಣ ಮತ್ತು ದುಃಖದ ಮರಿಯನ್ನು ಅಲ್ಲಾಹನ ಹೊರತು ಇನ್ನಾರೊಡನೆಯೂ ಇಡುವುದಿಲ್ಲ ಅಲ್ಲಾಹನನ್ನು ನಾನು ತಿಳಿದುಕೊಂಡಂತೆ ನೀವು ತಿಳಿದಿಲ್ಲ ಓ ನನ್ನ ಮಕ್ಕಳೇ ನೀವು ಹೋಗಿ ಯೂಸುಫನನ್ನು ಅವನ ತಮ್ಮನನ್ನು ಪತ್ತೆ ಹಚ್ಚಿರಿ ಅಲ್ಲಾಹನ ಅನುಗ್ರಹದಿಂದ ನಿರಾಶರಾಗಬೇಡಿರಿ ಅವನ ಅನುಗ್ರಹದಿಂದ ಮಾತ್ರ ನಿರಾಶರಾಗುತ್ತಾರೆ ಸತ್ಯ ಯಾ ಮಾತ್ರ ನಿರಾಶರಾಗುತ್ತಾರೆಯೂ ಅಲ್ಲು ಮಷ್ಟು ಇವರು ಈಜಿಪ್ಟ್ಗೆ ಹೋಗಿ ಯೂಸುಫರ ಮುಂದೆ ಹಾಜರಾದಾಗ ಇವರು ಹೀಗೆ ಭಿನ್ನವಿಸಿದರು ಓ ಮಹಾನುಭಾವರೇ ನಾವು ಮತ್ತು ನಮ್ಮ ಮಕ್ಕಳು ಮರಿಗಳು ಮಹಾ ಗಂಡಾಂತರದಲ್ಲಿ ಸಿಲುಕಿದ್ದೇವೆ ನಾವು ಅತ್ಯಲ್ಪ ಬಂಡವಾಳ ತಂದಿದ್ದೇವೆ ತಾವು ನಮಗೆ ಹೇರಳ ಧಾನ್ಯ ನೀಡಿರಿ ಮತ್ತು ನಮಗೆ ದಾನ ಮಾಡಿರಿ ಅಲ್ಲಾಹು ದಾನ ಮಾಡುವವರಿಗೆ ಪ್ರತಿಫಲ ನೀಡುತ್ತಾನೆ ಇದನ್ನು ಕೇಳಿ ಯೂಸುಫರಿಗೆ ಸಹಿಸಲಾಗಲಿಲ್ಲ ಅವರು ಹೀಗೆ ಹೇಳಿದರು ನೀವು ಅಜ್ಞಾನಿಗಳಾಗಿದ್ದಾಗ ಯೂಸುಫ್ ಮತ್ತು ಅವನ ತಮ್ಮನ ವಿಷಯದಲ್ಲಿ ಹೇಗೆ ವರ್ತಿಸಿದ್ದೀರೆಂದು ನಿಮಗೆ ತಿಳಿದಿದೆಯೇ ا ان انك لانت يوسف قال انا يوسف وهذا اخي قد من الله علينا انه من يتق ويصبر فان الله لا يضيع اجر المحسنين اور برنگாகி केलेदरू येनु नीवु यूसुफरे आग आवरु अहुदु नान यूसुफ मथ इवन नन्ना तम्मा ಅಲ್ಲಾಹನು ನಮ್ಮ ಮೇಲೆ ಅನುಗ್ರಹ ತೋರಿದ್ದಾನೆ ವಾಸ್ತವದಲ್ಲಿ ಭಯಭಕ್ತಿಯೊಂದಿಗೂ ಸಹನೆಯೊಂದಿಗೂ ಕಾರ್ಯವೆಸಗಿದರೆ ಅಲ್ಲಾಹನ ಬಳಿ ಇಂತಹ ಸಜ್ಜನರ ಪ್ರತಿಫಲ ವ್ಯರ್ಥಗೊಳ್ಳುವುದಿಲ್ಲ ಎಂದರು ಅವರು ಹೀಗೆ ಹೇಳಿದರು ಅಲ್ಲಾಹನಾಣೆ ನಿಮಗೆ ಅಲ್ಲಾಹು ನಮ್ಮ ಮೇಲೆ ಶ್ರೇಷ್ಠತೆ ದಯಪಾಲಿಸಿದ್ದಾನೆ ನಿಜಕ್ಕೂ ನಾವು ಅಪರಾಧಿಗಳಾಗಿದ್ದೆವು ಆಗ ಅವರು ಇಂದು ನಿಮ್ಮ ಮೇಲೆ ಯಾವ ದೋಷಾರೋಪಣೆಯೂ ಇಲ್ಲ ಅಲ್ಲಾಹು ನಿಮ್ಮನ್ನು ಕ್ಷಮಿಸಲಿ ಅವನು ಎಲ್ಲರಿಗಿಂತಲೂ ಮಿಗಿಲಾದ ದಯಾಮಯನಾಗಿರುತ್ತಾನೆ ಹೋಗಿರಿ ನನ್ನ ಈ ಅಂಗಿಯನ್ನು ಕೊಂಡು ಹೋಗಿರಿ ಮತ್ತು ನನ್ನ ತಂದೆಯವರ ಮುಖದ ಮೇಲೆ ಬಿಡಿರಿ ಅವರ ದೃಷ್ಟಿ ಮರಳಿ ಬರುವುದು ಮತ್ತು ನಿಮ್ಮ ಕುಟುಂಬದವರನ್ನೆಲ್ಲ ನನ್ನ ಬಳಿಗೆ ಕರೆತನ್ನಿರಿ ಎಂದರು ಕಾರವಾನವು ಈಜಿಪ್ಟಿನಿಂದ ಹೊರಟಾಗ ಅವರ ತಂದೆಯು ಕನ್ ಆನ್ನಲ್ಲಿ ಹೀಗೆ ಹೇಳಿದರು ನಾನು ಯೂಸುಫನ ಸುವಾಸನೆಯನ್ನು ಪಡೆಯುತ್ತಿದ್ದೇನೆ ನೀವು ನನಗೆ ಮುದಿಭ್ರಾಂತಿಯುಂಟಾಗಿದೆ ಎಂದೇನು ಹೇಳಬೇಡಿರಿ ಆಗ ಮನೆಯವರು ಅಲ್ಲಾಹ ನಾಣೆ ನೀವಿನ್ನೂ ಅದೇ ಹಳೆಯ ಭ್ರಮೆಯಲ್ಲೇ ಬಿದ್ದಿರುವಿರಿ ಎಂದರು ತರುವಾಯ ಸುವಾರ್ತೆ ತರುವವನು ಬಂದಾಗ ಅವನು ಯೂಸುಫರ ಅಂಗಿಯನ್ನು ಯಾಕೂಬರ ಮುಖದ ಮೇಲೆ ಹಾಕಿದನು ಮತ್ತು ಒಮ್ಮೆಲೆ ಅವರ ದೃಷ್ಟಿ ಮರಳಿ ಬಂತು ಆಗ ಅವರು ಹೇಳಿದರು ನಾನು ಮೊದಲೇ ಹೇಳುತ್ತಿರಲಿಲ್ಲವೆ ನಾನು ಅಲ್ಲಾಹನ ಕಡೆಯಿಂದ ನಿಮಗೆ ತಿಳಿಯದುದನ್ನು ತಿಳಿಯುತ್ತೇನೆ ಆಗ ಎಲ್ಲರೂ ಒಕ್ಕೊರಳಿನಿಂದ ಅಪ್ಪ ತಾವು ನಮ್ಮ ಅಪರಾಧಗಳಿಗಾಗಿ ಕ್ಷಮೆಯಾಚಿಸಿರಿ ನಿಜಕ್ಕೂ ನಾವು ಅಪರಾಧಿಗಳಾಗಿದ್ದೆವು ಎಂದರು ಆಗ ಅವರು ನಾನು ನನ್ನ ಪ್ರಭುವಿನೊಡನೆ ನಿಮ್ಮನ್ನು ಕ್ಷಮಿಸಲಿಕ್ಕಾಗಿ ಪ್ರಾರ್ಥಿಸುವೆನು ಅವನು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ಎಂದರು ಕರೋ ಅಲಯೂ ಸುಖ ಇಲೈಹಿ ಅನಂತರ ಇವರು ಯೂಸುಫರ ಬಳಿಗೆ ತಲುಪಿದಾಗ ಅವರು ತಮ್ಮ ಮಾತಾಪಿತರನ್ನು ತನ್ನೊಂದಿಗೆ ಇರಿಸಿಕೊಂಡರು ಮತ್ತು ತಮ್ಮ ಎಲ್ಲ ಕುಟುಂಬದವರೊಡನೆ ನೀವೆಲ್ಲರೂ ನಗರದೊಳಗೆ ಪ್ರವೇಶಿಸಿರಿ ಅಲ್ಲಾಹ ನಿಚ್ಚಿಸಿದರೆ ಇಲ್ಲಿ ಶಾಂತಿ ಸಮಾಧಾನಗಳೊಂದಿಗೆ ವಾಸಿಸುವಿರಿ ಎಂದರು وقال يا ابي هذا تاويل رؤيا يا من قبل قد القد جعلها ربي حقا وقد احسن بي اذ اخرجني من السجن وجاء بكم من البدو من بعد ان نذر الشيطان من بعد ان نذر الشيطان بيني وبين اخوتي ನಗರದೊಳಗೆ ಪ್ರವೇಶಿಸಿದ ತರುವಾಯ ಅವರು ತಮ್ಮ ಮಾತಾಪಿತರನ್ನೆತ್ತಿ ತಮ್ಮ ಬಳಿ ಆಸನದಲ್ಲಿ ಕೊಳ್ಳಿರಿಸಿಕೊಂಡರು ಮತ್ತು ಎಲ್ಲರೂ ಅವರ ಮುಂದೆ ಸಜ್ಜದ ಮಾಡಿದರು ಆಗ ಯೂಸುಫ್ ಇಂತೆಂದರು ಅಪ್ಪ ನಾನು ಹಿಂದೆ ಕಂಡಿದ್ದ ಸ್ವಪ್ನದ ಫಲ ಇದಾಗಿರುತ್ತದೆ ನನ್ನ ಪ್ರಭು ಅದನ್ನು ಸತ್ಯಗೊಳಿಸಿಬಿಟ್ಟನು ನನ್ನನ್ನು ಸೆರೆಮನೆಯಿಂದ ಬಿಡಿಸಿದುದುದು ತಮ್ಮನ್ನೆಲ್ಲ ಮರುಭೂಮಿಯಿಂದ ತಂದು ನನ್ನೊಂದಿಗೆ ಸೇರಿಸಿದುದು ಅವನ ಮಹಾ ಉಪಕಾರವಾಗಿದೆ ವಸ್ತುತಃ ಶೈತಾನನು ನನ್ನ ಮತ್ತು ನನ್ನ ಸಹೋದರರ ನಡುವೆ ಪಿತೂರಿಯನ್ನುಂಟು ಮಾಡಿಬಿಟ್ಟಿದ್ದನು ವಾಸ್ತವದಲ್ಲಿ ನನ್ನ ಪ್ರಭು ಗ್ರಹಿಸಲಾಗದಂತಹ ಯುಕ್ತಿಗಳಿಂದ ತನ್ನ ವಿಧಿಯನ್ನು ಪೂರ್ತೀಕರಿಸುತ್ತಾನೆ ನಿಶ್ಚಯವಾಗಿಯೂ ಅವನು ಸರ್ವಜ್ಞನೂ ಧೀಮಂತನೂ ಆಗಿರುತ್ತಾನೆ ಮುಸ್ಲಿಮೀ ಓ ನನ್ನ ಪ್ರಭು ನೀನು ನನಗೆ ಸಾಮ್ರಾಜ್ಯಾಧಿಕಾರವನ್ನು ದಯಪಾಲಿಸಿದೆ ವಿಷಯಗಳ ಆಳವನ್ನರಿಯಲು ಕಲಿಸಿಕೊಟ್ಟೆ ಓ ಆಕಾಶಗಳ ಮತ್ತು ಭೂಮಿಯ ನಿರ್ಮಾಪಕ ಇಹದಲ್ಲೂ ಪರದಲ್ಲೂ ನೀನೇ ನನ್ನ ರಕ್ಷಕ ಮಿತ್ರನು ನನ್ನನ್ನು ಮುಸ್ಲಿಮನನಾಗಿ ಅಂತ್ಯಗೊಳಿಸು ಮತ್ತು ಅಂತಿಮವಾಗಿ ಸಜ್ಜನರೊಂದಿಗೆ ಸೇರಿಸು ಓ ಪೈಗಂಬರರೆ ನಿಮ್ಮ ಮೇಲೆ ಅವತೀರ್ಣಗೊಳಿಸುತ್ತಿರುವ ಈ ಚರಿತ್ರೆಯು ಅದೃಶ್ಯ ವೃತ್ತಾಂತಗಳಲ್ಲಾಗಿದೆ ಅನ್ಯತ್ತಾ ಯೂಸುಫರ ಸಹೋದರರು ಪರಸ್ಪರ ಒಮ್ಮತದೊಂದಿಗೆ ಕುತಂತ್ರ ಹೂಡಿದಾಗ ನೀವು ಅಲ್ಲಿ ಇರಲಿಲ್ಲ ಆದರೆ ನೀವು ಎಷ್ಟೇ ಆಗ್ರಹಿಸಿದರೂ ಇವರಲ್ಲಿ ಹೆಚ್ಚಿನವರು ವಿಶ್ವಾಸ ಹೊಂದುವವರಲ್ಲ ವಸ್ತುತಃ ನೀವು ಅವರಿಂದ ಈ ಸೇವೆಗೆ ಯಾವ ಪ್ರತಿಫಲವನ್ನೂ ಬೇಡುವುದಿಲ್ಲ ಇದು ಜಗತ್ತಿನವರಿಗೊಂದು ಸಾರ್ವತ್ರಿಕ ಉಪದೇಶ ಆಕಾಶಗಳಲ್ಲೂ ಭೂಮಿಯಲ್ಲೂ ಎಷ್ಟೋ ನಿದರ್ಶನಗಳಿವೆ ಅವುಗಳನ್ನು ಇವರು ಹಾದುಕೊಂಡು ಹೋಗುತ್ತಿರುತ್ತಾರೆ ಮತ್ತು ಅವುಗಳ ಕಡೆಗೆ ಕಿಂಚಿತ್ತು ಗಮನಹರಿಸುವುದಿಲ್ಲ ಇವರಲ್ಲಿ ಹೆಚ್ಚಿನವರು ಅಲ್ಲಾಹನನ್ನು ನಂಬುತ್ತಾರೆ ಆದರೆ ಅವನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿಸಿಕೊಂಡು ನಂಬುತ್ತಾರೆ ಅಲ್ಲಾಹನ ಯಾತನೆಯ ಒಂದಂಶ ವಿಪತ್ತು ತಟ್ಟನೆ ಇವರ ಮೇಲೆ ಬಿದ್ದು ಬಿಡಲಾರದೆಂದು ಅಥವಾ ಲೋಕಾಂತ್ಯವಾಗುವ ಆ ಘಳಿಗೆಯು ಹಠಾತ್ತನೆ ಅವರ ಮೇಲೆ ಬಂದು ಬಿಡಲಾರದೆಂದು ಇವರೇನು ನಿಶ್ಚಿಂತರಾಗಿರುವರೆ ನೀವು ಇವರೊಡನೆ ಸ್ಪಷ್ಟವಾಗಿ ಹೇಳಿಬಿಡಿರಿ ಇದೆ ನನ್ನ ಮಾರ್ಗ ನಾನು ಅಲ್ಲಾಹನ ಕಡೆಗೆ ಕರೆ ನಾನು ನನ್ನ ಸಂಗಾತಿಗಳು ಸಂಪೂರ್ಣ ಪ್ರಕಾಶದಲ್ಲಿ ದಾರಿಗಾಣುತ್ತಿದ್ದೇವೆ ಅಲ್ಲಾಹು ಅತ್ಯಂತ ಪಾವನನು ಸಹಭಾಗಿಗಳಾಗಿಸುವವರೊಂದಿಗೆ ನನಗೆ ಯಾವ ಸಂಬಂಧವೂ ಇಲ್ಲ ಓ ಪೈಗಂಬರರೆ ನಿಮಗಿಂತ ಮುಂಚೆ ನಾವು ಕಳುಹಿಸಿದ್ದ ಪ್ರವಾದಿಗಳೆಲ್ಲರೂ ಪುರುಷರೇ ಆಗಿದ್ದರು ಆಯಾ ನಾಡುಗಳಲ್ಲೇ ವಾಸಿಸುವವರಲ್ಲಾಗಿದ್ದರು ಮತ್ತು ಅವರ ಕಡೆಗೆ ನಾವು ದಿವ್ಯವಾಣಿಯನ್ನು ಕಳುಹಿಸುತ್ತಲಿದ್ದೆವು ಇವರಿಗಿಂತ ಮುಂಚಿನ ಜನಾಂಗಗಳ ಪರಿಣಾಮವು ಇವರಿಗೆ ಕಾಣದಿರಬೇಕಾದರೆ ಇವರು ಭೂಮಿಯ ಮೇಲೆ ಸಂಚರಿಸಲಿಲ್ಲವೇ ಪ್ರವಾದಿಗಳ ಬೋಧನೆಯನ್ನು ಸ್ವೀಕರಿಸಿ ದೇವ ಭಯವಿರಿಸಿಕೊಂಡವರಿಗೆ ನಿಶ್ಚಯವಾಗಿಯೂ ಪರಲೋಕ ಗೇಹವು ಇನ್ನಷ್ಟು ಉತ್ತಮ ಇನ್ನಾದರೂ ನೀವು ವಿವೇಚಿಸಲಾರಿರ ಗತ ಪ್ರವಾದಿಗಳು ದೀರ್ಘಕಾಲದವರೆಗೆ ಬೋಧನೆ ನೀಡುತ್ತಲೇ ಇದ್ದರೂ ಜನರು ಕಿವಿಕೊಡಲಿಲ್ಲ ಕೊನೆಗೆ ಪ್ರವಾದಿಗಳು ಜನರ ಬಗ್ಗೆ ನಿರಾಶೆಗೊಂಡಾಗ ಹಾಗೂ ಅವರೊಡನೆ ಸುಳ್ಳೆ ಹೇಳಲಾಗಿತ್ತೆಂದು ಜನರೂ ತಿಳಿದುಕೊಂಡಾಗ ಹಠಹತ್ತನೆ ನಮ್ಮ ಸಹಾಯವೂ ಪ್ರವಾದಿಗಳಿಗೆ ತಲುಪಿತು ಇಂತಹ ಸಂದರ್ಭ ಬಂದು ಬಿಟ್ಟಾಗ ನಮಗಿಷ್ಟ ಬಂದವರನ್ನು ರಕ್ಷಿಸಿಕೊಳ್ಳುವುದು ನಮ್ಮ ರೂಡಿ ಅಪರಾಧಿಗಳ ಮೇಲಿಂದ ನಮ್ಮ ಯಾತನೆಯು ಎಷ್ಟಕ್ಕೂ ಸರಿಯಲಾರದು ಗತ ಸಮುದಾಯಗಳ ಈ ಕಥೆಗಳಲ್ಲಿ ಬುದ್ಧಿಜೀವಿಗಳಿಗೆ ಪಾಠವಿದೆ ಕುರ್ಆನ್ನಲ್ಲಿ ವಿವರಿಸಲ್ಪಡುತ್ತಿರುವುದೆಲ್ಲ ಕೃತಕ ವಿಷಯಗಳಲ್ಲ ಪರಂತು ಇದಕ್ಕಿಂತ ಮುಂಚೆ ಬಂದಿರುವ ಗ್ರಂಥಗಳ ದೃಢೀಕರಣವೂ ಪ್ರತಿಯೊಂದು ವಿಷಯದ ವಿವರಣೆಯೂ ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊಳ್ಳುವವರಿಗೆ ಸನ್ಮಾರ್ಗದರ್ಶನವೂ ಅನುಗ್ರಹವು ಆಗಿರುತ್ತದೆ